ನಾಲ್ಕು ಬೀಜವು ಅಂಕುರಿಸಿತು ವಿಶ್ವರೂಪಾಚಾರ್ಯನು ದೇವತೆಗಳ ದೇವತೆಗಳ ಧರ್ಮಾಚಾರ್ಯನಾದನೆಂದು ಅಸುರಗಣವು ಹರ್ಷಪಟ್ಟಿತು ಇದುವರೆಗೂ ಕಂಡು ಕಳೆದ ಹಾಗೆ ಅಮರಾವತಿಗೆ ಹೋಗಿ ಬರುತ್ತಿದ್ದ ಅವರಿಗೆ ಇನ್ನು ಧೈರ್ಯವಾಗಿ ಯಾವ ಅಡ್ಡಿಯೂ ಇಲ್ಲದೆ ಅಮರಾವತಿಗೆ ಹೋಗಿ ಬರುವಂತಾಯಿತು ಎಂದು ಸಂತೋಷ ಎಷ್ಟಾಗಲೇ ವಿಶ್ವರೂಪನು ಅಸುರ ಸ್ತ್ರೀಯ ಗರ್ಭದಲ್ಲಿ ಉಟ್ಕುಟ್ಟಿದ್ದವನು ಅಸುರ ಗುಣವೆಲ್ಲ ಆತನಿಗೆ ಮಾತಾಹ ಮಹಾಮ ಮಾತಾ ಮಹಾವರ್ಗ ಒಂದು ದಿನ ರಾತ್ರಿ ಅಸುರಗಣದ ವರ್ಗದಿಂದ ವಿರೂಪಾಚನು ವಿಶ್ವರೂಪಾಚಾರ್ಯನನ್ನು ನೋಡಲು ಬಂದನು ವಿಶ್ವರೂಪನು ಮಾತಾಮಹರ ಕಲೆಯಿಂದ ಬಂದವನೆಂದು ಅಥವಾ ಆಧಾರವನ್ನು ತೋರಿಸಿ ಏನು ಎಂದು ವಿಚಾರಿಸಿದನು ವಿರೂಪಾಕ್ಷನು ಹೇಳಿದನು ಅಸುರಿ ಪುತ್ರನಾದ ವಿಶ್ವರೂಪಾಚಾರ್ಯ ನಾನು ಈ ಧರ್ಮಾಚಾರಾಚಾರ್ಯ ಸ್ಥಾನವನ್ನು ಅಂಗೀಕರಿಸಿದೆನು ಧರ್ಮಾಚಾರ್ಯನಾದದರಿಂದ ದೇವಕುಳಕ್ಕೆ ರಕ್ಷೆಯನ್ನು ಕೊಡಬೇಕಾಯಿತು ಕೊಟ್ಟಿದ್ದೇನೆ ಅದು ವಿಫಲವಾಗದ ರಕ್ಷೆಯನ್ನು ಕೊಟ್ಟಿದ್ದೇನೆ ಮಾತಾಮಹರು ನಿನ್ನನ್ನು ಕಳುಹಿಸಿದ್ದು ಒಳ್ಳೆಯದಾಯಿತು ಇನ್ನು ಮೇಲೆ ಅವರು ದೇವತೆಗಳ ಮೇಲೆ ಕೈ ಮಾಡಬಾರದು ಶುಕ್ರ ಶುಕ್ರ ಅವರು ಯಾವ ರಕ್ಷಣೆಯನ್ನು ಪಡೆಯುವರೋ ಅದಷ್ಟು ಸಾಧ್ಯವಾದರೆ ಅದರ ಜೊತೆಗೆ ಇನ್ನಷ್ಟು ರಕ್ಷಣೆಯು ದೇವಕುಲಕ್ಕೆ ಇನ್ನ ಮೇಲೆ ಉಂಟು ಎಂಬುದನ್ನು ನಮ್ಮ ಮಾತಾ ಮಹಾವರ್ಗಕ್ಕೂ ವರ್ಗವು ತಿಳಿದು ಲೋಕರಕ್ಷಣವು ನಿಷ್ಕಂಠವಾಗುವಂತೆ ನಡೆದುಕೊಳ್ಳತಕ್ಕ ಹೇಳು ವಿಶ್ವರೂಪನು ವಿರೂಪಾಕ್ಷನು ಕೇಳಿದನು ಹಾಗಾದರೆ ನಮ್ಮ ಆಶೋತ್ತರಗಳೆಲ್ಲ ಮಣ್ಣು ಕೂಡಿದವು ಎನ್ನಬೇಕು ನಾನು ಧರ್ಮಾಚಾರ್ಯನಾಗಿರುವವರಿಗೂ ದೇವತೆಗಳ ತೇಜಸ್ಸು ಕಡಿಮೆಯಾಗದಂತೆ ಮಾಡಿರುವೆನು ಏನು ಮಾಡಿದೆ ಎಂದು ಕೇಳಬಹುದೇ ವಿಶ್ವರೂಪನು ನಕ್ಕನು ವಿಶ್ವರೂಪ ವಿರೂಪಾಕ್ಷ ಇಲ್ಲಿ ನೀನು ತಪ್ಪಿದೆ ಎಷ್ಟಾಗಲಿ ನಮ್ಮ ತಾಯಿ ಅಸುರ ವರ್ಗದವರು ಅವರ ಮೇಲೆ ನನಗೆ ಅಭಿಮಾನವಿದೆಯಿಲ್ಲವೆಂದು ಕೊಂಡೆಯಾ ಆದ್ದರಿಂದ ಅಸುರ ಪ್ರತಿನಿಧಿಯಾದ ನೀನು ನನ್ನನ್ನು ಏನು ಬೇಕಾದರೂ ಕೇಳು ಅಷ್ಟೇನು ನೀನಲ್ಲ ಅಸುರ ಪಕ್ಷದವರು ಯಾರೇ ಆದರೂ ನನ್ನಲ್ಲಿಗೆ ಬಂದು ಏನು ಕೇಳಿದರೂ ಮುಚ್ಚುಮರಿಯಲ್ಲದೆ ಹೇಳುವೆನು ಹಾಗೆಂದು ದೇವಲೋಕಕ್ಕೆ ಲೋಕಲೋಕದ ಮೇಲೆ ಮಾತ್ರ ಮಾತ್ರ ದಾಳಿ ಅದಿರಲಿ ಈಗ ನಾನು ಕೊಟ್ಟಿರುವ ಲಕ್ಷ್ಯ ಎಂದು ಕೇಳಿದಿಲ್ಲ ಮಹಾತ್ಮನಾದ ದೀಚನಿಂದ ದದೀಚೆಯನ್ನು ಕೇಳಿ ಬರಲಿರಲ್ಲ ಮಹಾತ್ಮನಾದ ದದೀಚೆಯನ್ನು ಕೇಳಿ ಬರಲಿರಲ್ಲ ಆತನು ತನ್ನ ತಪೋಬಲದಿಂದ ಮೈಯಲ್ಲಿರುವ ರಕ್ತ ಮಾಂಸಗಳು ವಜ್ರಗಳಾಗುವಂತೆ ಮಾಡಿಕೊಂಡಿರುವೆನು ಆತನು ಶ್ರೀಮನಾರಾಯಣದಿಂದ ನೇರವಾಗಿ ಪಡೆದುಕೊಂಡಿರುವ ನಾರಾಯಣ ಕವಚವೆಂಬ ಮಂತ್ರ ಕವಚ ಉಂಟು ಅದನ್ನು ಅವನು ರಹಸ್ಯವಾಗಿ ನಮ್ಮ ತಂದೆಯಾದ ಥ್ರಷ್ಟುಬ್ರಹ್ಮನಿಗೆ ಅನುಗ್ರಹಿಸಿದನು ಆತನು ಅದನ್ನು ಶಿಷ್ಯನು ಪುತ್ರನು ಅನುಗ್ರಹಿಸಿದನು ಅದನ್ನು ನಾನು ಲೋಕ ಕ್ಷಣಾರ್ಥವಾಗಿ ಇಂದಿನಿಗೆ ಕೊಟ್ಟರು ಆತನು ನನ್ನಲ್ಲಿ ಗುರುಭಾವವನ್ನು ಇಟ್ಟಿರುವವರೆಗೂ ಅದು ಆತನನ್ನು ಕಾಪಾಡುವುದು ಆದ್ದರಿಂದ ನೀವು ಯಾರು ಆತನ ಕರೆಯವರ ಮೇಲೆ ಬಿದ್ದು ವ್ಯರ್ಥವಾಗಿ ವಿನಾಶವನ್ನು ಅಸುರ ಪ್ರಪಂಚಕ್ಕೆಲ್ಲ ತಿಳಿಯಿಸು ವಿರೂಪಾಕ್ಷನು ತಲೆ ತಲೆದೂಗಿದನು ಅಲ್ಲಿಗೆ ದೇವತೇಜಸ್ಸು ಹಾನಿಯಾಗಿದ್ದುದು ಕೂಡಿಕೊಂಡಿತು ಇನ್ನು ನಮ್ಮ ಕೈ ನಡೆಯುವುದು ನಮ್ಮ ಕೈ ನಡೆಯುವುದಿಲ್ಲ ಆಯಿತು ಅಂದರೆ ನಾನು ಬಂದು ಹಸುರರಿಗಾಗಿ ಏನೂ ಸಾಧಿಸದೆ ಹಿಂತಿರುಗದೆ ಹಿಂತಿರುಗಿದೆ ಎಂಬುದು ಕೂಡುದು ಅದಕ್ಕಾಗಿ ಏನನ್ನಾದರೂ ಸಾಧಿಸಬೇಕು ಎಂದು ಯೋಚನಾ ಪರವಾಗಿ ಹಾಗೆಯೇ ಕುಳಿತುಕೊಂಡನು ಅವನು ಹಾಗೆ ವಿಷ್ಣನಾಗಿ ಕುಳಿತುದನ್ನು ಕಂಡು ನೋಡುವುದು ವಿಶ್ವರೂಪಾಚಾರ್ಯ ಆಗಲಿಲ್ಲ ಹೇಳಿದನು ಏಕೆ ಹಾಗೆ ಕುಳಿತು ಬಿಟ್ಟೆ ವಿರೂಪಾಕ್ಷ ಸಣ್ಣಗೆ ಇಳುವ ಸರ್ವನಾಶವಾಯಿತು ನಾವು ನಮ್ಮ ವಿಶ್ವರೂಪಾಚಾರ್ಯನು ಧರ್ಮಾಚಾರ್ಯನಾದನು ಇನ್ನು ದೇವಲೋಕವು ನಮ್ಮದಾಯಿತು ದೇವತೆಗಳ ಐಶ್ವರ್ಯವೆಲ್ಲ ನಮ್ಮದಾಯಿತು ಎಂದು ಆನಂದದಲ್ಲಿದ್ದೆವು ಈಗ ನೀನು ಎಚ್ಚರಿಕೆ ಕೊಡುತ್ತಾ ಆ ಪ್ರಯತ್ನವನ್ನೇ ಬಿಟ್ಟುಬಿಡಿ ಎಂದು ಹೇಳುತ್ತಿರುವೆ ಈ ಮಾತನ್ನು ಹೋಗಿ ನಾನು ಯಾವ ಮುಖದಿಂದ ಹೇಳಿದೆ ಎಂದು ಯೋಚಿಸುತ್ತಿರುವೆನು ನೋಡುವ ವಿಪಾಕ್ಷ ತಾಯಿ ಮನೆಯವರ ಪ್ರಭಾವಕ್ಕೆ ನಾನು ಎಷ್ಟು ಒಳಪಟ್ಟಿರುವುದಕ್ಕೆ ನಾನು ಸತತವಾಗಿ ಸುರಾಪಾನ ಸಾಕ್ಷಿ ವೇದಾಧ್ಯ ವೇದಾಧ್ಯಯನದಿಂದ ಲಭಿಸಿದೆ ಪುಣ್ಯದ ಬಲದಿಂದ ನಾನು ಈ ಪಾಪವನ್ನು ಅಡಗಿಸಿಟ್ಟಿರುವೆನು ಇದೊಂದನ್ನು ಬಿಟ್ಟರೆ ನನ್ನನ್ನು ಶುಕ ಬ್ರಹ್ಮ ಬೃಹಸ್ಪತಿಗಳು ಇಬ್ಬರು ಸಮಗಟ್ಟದಾರರು ಇದನ್ನು ನಾನು ತಿಳಿಯುವೆನ್ನುವೆಯಾ ನಾನು ಇದನ್ನು ಬಲ್ಲೆ ಸಂಪೂರ್ಣನಾಗಿ ಬಲ್ಲೆ ಆದರೂ ಇದನ್ನು ಮಾತೃ ಪ್ರೀತ್ಯರ್ಥವಾಗಿ ಮಾಡುತ್ತಿರುವೆನು ನೀವು ಅದರಂತೆಯೇ ಲೋಕಹಿತವನ್ನು ಆಚರಿಸಿ ಲೋಕ ಕಂಟಕರಾಗುವುದಕ್ಕೆ ಬದಲು ಲೋಕರಕ್ಷಕರಾಗಿ ನಿಮಗೂ ಯಜ್ಞ ಭಾಗವು ಬರುವಂತೆ ನಾನು ಏರ್ಪಡಿಸುವನು ನಾನು ನನ್ನ ಪ್ರಾಣವನ್ನು ಕೊಟ್ಟಾದರೂ ಇದನ್ನು ಸಾಧಿಸುವೆನು ಮಾಸುಕುಳ ಪಿಚ್ಚುಕುಳೆರಡನ್ನೂ ಒಟ್ಟು ಸೇರಿಸಿದೆನೆಂದು ನನಗೆ ಖ್ಯಾತಿ ಬರಲಿ ಇನ್ನು ಮುಂದೆ ದೇವಾಸುರರು ಯುದ್ಧವನ್ನು ಬಿಟ್ಟು ಪ್ರೀತಿಯಿಂದಿರಿ ವಿರುಪಾಕ್ಷ ತಲೆಯ ವಿರೂಪಾಕ್ಷ ತಲೆಯಲ್ಲಾಡಿಸಿ ಹೇಳಿದನು ವಿಶ್ವರೂಪ ನೀನು ವಿದ್ಯಾ ತಪೋಜನಗಳಲ್ಲಿ ಹಿರಿಯನು ಎಂದು ನಾನು ಒಪ್ಪಿಕೊಳ್ಳುವ ಒಪ್ಪಿದರೂ ಸಹಜವಾದ ಬದಲಾಯಿಸಲು ಸಾಧ್ಯವೇ ಸಾಧ್ಯವಿಲ್ಲವೆಂಬುದನ್ನು ನೀನು ಮನಗಾನ ಕಾಣಬೇಕು ಸಿಂಹವು ಮಾಂಸವನ್ನು ತಿನ್ನುವ ಜಂತು ಅದನ್ನು ನೀನಾವ ಮತಬಲೆಯಿಂದ ಹುಲ್ಲು ತಿನ್ನುವಂತೆ ಮಾಡಬಲ್ಲೆ ನಿನಗೆ ಅಂತಹ ಮತಬಲ ಬಲವಿರುವುದಾದರೆ ಹುಲ್ಲನ್ನು ಮಾಂಸ ಮಾಡುವುದು ಸರಿಯೇ ಹೊರತು ಸಿಂಹವನ್ನು ಹುಲ್ಲು ತಿನ್ನುವಂತೆ ಮಾಡುವುದು ಸರಿಯಲ್ಲ ಇನ್ನೊಂದು ಗುಟ್ಟು ಹೇಳುವ ಕೇಳು ದೇವ ದಾನವರಿಬ್ಬರು ಇಬ್ಬರೂ ಪ್ರಜಾಪತಿಯ ಸಂತಾನ ಸಂತಾನಗಳೇ ಹೊರತು ಬೇರೆ ಬೇರೆ ಅಲ್ಲ ಆದರೂ ನಾವು ನಾವು ದ್ವೇಷಿಗಳಾಗಿರುವುದಕ್ಕೆ ದ್ವೇಷಗಳು ಆಗಿರುವುದೇ ಏಕೆ ಬಲ್ಲಯ ನಮ್ಮ ದ್ವೇಷವು ಅರ್ಥಮೂಲವು ನಾವು ದಾನುವರು ಹಿರಿಯರು ಆದ್ದರಿಂದ ಈ ವಂಶದ ಸಂಪತ್ತೆಲ್ಲವೂ ದಾನುವರಾದ ನಮಗೆ ಸೇರಬೇಕು ಆದರೂ ಏನೋ ಸಂಚು ಮಾಡಿ ತಾವು ಧರ್ಮಪರರು ನಾವು ಅಧರ್ಮಪರರು ಎಂಬ ಆಟವೂ ಈ ದೇವತೆಗಳು ನಮಗೆ ಮೋಸ ಮಾಡಿ ನಮ್ಮ ವಂಶದ ಸಂಪತ್ತನ್ನು ತಾವು ಕೊಳ್ಳೆ ಹೊಡೆದು ಬಿಟ್ಟರು ಈ ಸಂಕಟವನ್ನು ನಮ್ಮ ಕೊಲುವು ಮರೆಯುವುದೆಂದು ಆದುದರಿಂದ ದೇವ ದಾನುವರ ಸ್ನೇಹವೆಂಬುದು ಸಾಧ್ಯವಿಲ್ಲದ್ದು ಜೊತೆಗೆ ಒಂದು ವೇಳೆ ಅದಾದರೂ ಹಿಂದೆ ಅಮೃತಮಂತನ ಕಾಲದಲ್ಲಿ ಆದಂತೆ ದೇವತೆಗಳ ಅಭಿವೃದ್ಧಿಗೆ ಆಗುವುದು ಆದ್ದರಿಂದ ಅದು ಸಾಧ್ಯವಿಲ್ಲ ನೀನು ನಿನ್ನ ಆಧಾರ ಗೌರವಗಳಿಗೆ ಗೌರವ ಗೌರವಗಳಿಗೆ ಪಾತ್ರರಾದ ನಮಗೆ ಇನ್ನು ಯಾವ ವಿಧದಿಂದಲೂ ಶ್ರೇಯಸ್ಸಾಗುವಂತೆ ಮಾಡುವುದಾದರೆ ಮಾಡು ಇಲ್ಲವಾದರೆ ನಮ್ಮ ಕಾಳಿನಲ್ಲಿ ಇದೊಂದು ಜೊಳ್ಳಾಯಿತು ಎಂದುಕೊಂಡು ಇನ್ನೂ ಯಾವುದಾದರೂ ಮಾರ್ಗವನ್ನು ಹಿಡಿಯುವೆವು ವಿಶ್ವರೂಪಾಚಾರ್ಯನು ವಿರೂಪಾಕ್ಷನ ವಾದವನ್ನು ಮನಃಪೂರ್ವಕವಾಗಿ ಕೇಳಿದನು ಅದನ್ನು ಯೋಚಿಸಿದನು ಕೇವಲ ಅಭಿಮಾನದಿಂದ ಯಾವುದನ್ನು ಇತ್ಯರ್ಥ ಮಾಡಲಾಗುವುದಿಲ್ಲ ತಾನು ದೇವ ಬೀಜನವನ್ನು ಅಸುರ ಮಾತ್ರವೆಂದು ಅಭಿಮಾನದಿಂದ ಅರ್ಥ ತಿರುಗಿದರೆ ಅದು ಅಧರ್ಮವಾಗುವುದು ಹಾಗೆಂದು ಮಾತಾಮಹರ ಹಾನಿಗೆ ತಾನು ಕಾರಣವಾಗುವುದು ಸರಿಯಲ್ಲ ಅದು ಮಾತೃದ್ರೋಹವಾದಿದ್ದು ಬಿಟ್ಟು ಹೋದರೆ ಪಿತೃದ್ರೋಹ ಬಿಡದಿದ್ದರೆ ಮಾತೃದ್ರೋಹ ಏನು ಮಾಡಬೇಕು ಎಂದು ಬಹಳ ಹೊತ್ತು ಯೋಚಿಸಿ ಕೊನೆಗೆ ಇತ್ಯರ್ಥಕ್ಕೆ ಬಂದನು ಹೇಳಿದನು ವಿಡಪಾಕ್ಷ ನೀನು ಹೋಗಿ ಅಸುರೇಂದ್ರರಿಗೆ ನನ್ನ ನಮಸ್ಕಾರಗಳೊಡನೆ ಭಿನ್ನವಿಸು ನಿಮಗೆ ಗೊತ್ತಿರುವಂತೆ ನನಗೆ ನಿದ್ದೆ ಇಲ್ಲ ಪ್ರತಿದಿನವೂ ಸಮರಾತ್ಸಿಗೆ ಸರಿಯಾಗಿ ಒಂದು ಯಜ್ಞವನ್ನು ಮಾಡುವೆನು ಆ ಯಜ್ಞವನ್ನು ನಿಮಗಾಗಿ ನಿಮ್ಮ ಸಮೃದ್ಧಿಗಾಗಿ ಸಮೃದ್ಧಿಗಾಗಿ ನಿಮ್ಮ ಶ್ರೇಯ ಪ್ರೇಮ ಸಾಧನೆಗಾಗಿಯೇ ಮಾಡುವೆನು ಅದು ಸಂಚಿತವಾಗಿದ್ದು ಯಾವಾಗಲೋ ನಿಮಗೆ ಒಲವನ್ನು ಕೊಡುವುದು ಇನ್ನು ಮುಂದೆ ನನ್ನನ್ನು ಒತ್ತಬಾರದು ಈ ದಿಷ್ಟರಿಂದ ತೃಪ್ತರಾಗಿ ನನ್ನನ್ನು ಮಾತೃಋಣದಿಂದ ಮುಕ್ತರಾಗುವಂತೆ ಅನುಗ್ರಹಿಸಬೇಕು ಎಂದು ಹೇಳು ಹೋಗುವ ವಿನೂಪಾಕ್ಷನಿಗೆ ಸಂತೋಷವಾಯಿತು ವಿಶ್ವರೂಪ ನೀನು ನಿಜವಾಗಿಯೂ ನಮ್ಮ ಮೇಲೆ ಅಭಿಮಾನವುಳ್ಳವನು ಸಂದೇಹವಿಲ್ಲ ಆದರೆ ನಾವು ಸದೇವತೆಗಳಂತೆ ಎಲ್ಲೆಂದರಲ್ಲಿ ಯಾವಾಗಂದರೆ ಆಗ ಬರಲಾರವು ಆದ್ದರಿಂದ ದಿನ ದಿನವೂ ಬಂದು ನಮ್ಮ ಅವಿರ್ಭಾಗವನ್ನು ತೆಗೆದುಕೊಂಡು ಹೋಗಲಪ್ಪನೇ ಕೊಡು ಎಂದನು ವಿಶ್ವರೂಪನು ತಲ್ಲೆಲ್ಲಾಡಿಸಿದನು ನೀನು ಅಮರಾವತಿಯ ವ್ಯವಸ್ಥೆಯನ್ನು ಅರಿಯದವನಂತೆ ಹೇಳುವೆ ಅದು ಸಾಧ್ಯವಿಲ್ಲ ಸಮಯಲ್ಲಿ ಅದೇ ವತಿಯು ಪುರಪ್ರವೇಶ ಮಾಡಿದರೆ ಅಮರಾವತಿಯು ಅವನನ್ನು ನುಂಗಿಬಿಟ್ಟಿಯಿತು ಆದ್ದರಿಂದ ನೀನು ಅಧ್ಯಯನದ ದಿನಗಳಲ್ಲಿ ಬನ್ನಿ ಕಾಲ ಪ್ರಚೋದಿತವಾಗಿ ಮೋಡ ಮುಚ್ಚಿ ಸೂರ್ಯ ರಶ್ಮಿ ಕಾಣದ ದಿನಗಳಲ್ಲಿ ಬಂದು ನಿಮ್ಮ ನಿಮ್ಮ ಹವಿರ್ಭಾಗವನ್ನು ತೆಗೆದುಕೊಂಡು ಹೋಗಿ ಪುರಪ್ರವೇಶ ಮಾಡುವಾಗ ಇಂತಹ ಕಡೆಗೆ ನಾವು ಇಂಥವರು ಎಂದು ಧೈರ್ಯವಾಗಿ ಹೇಳಿ ಉದ್ದೇಶವನ್ನು ಮಾತ್ರ ಹೇಳಬೇಡಿ ಎಂದು ಹೇಳಿ ಆತನಿಗೆ ಸಲ್ಲಿಸಬೇಕಾದ ಗೌರವವನ್ನೆಲ್ಲ ಸಲ್ಲಿಸಿ ಆತನನ್ನು ಬೀಳ್ಕೊಟ್ಟನು ಅಲ್ಲಿರುವ ಕಂಬದೊಳಗೆ ಇದ್ದುಕೊಂಡಿದ್ದು ಅದೆಲ್ಲವನ್ನು ಕೇಳಿದ ದೇವತೆಯೊಬ್ಬನು ವಿಶ್ವರೂಪಾಚಾರ್ಯನು ಕಣ್ಮುಚ್ಚಿ ಧ್ಯಾನಪರವನಾಗಿರುವಾಗ ಈಚೆಗೆ ಬಂದು ಓಡಿ ಹೋಗಿ ನಡೆದದೆಲ್ಲವನ್ನು ದೇವೇಂದನೆಗೆ ಅರ್ಕೆ ಮಾಡಿದನು ಆತನು ಒಂದು ಗಳಿಗೆ ಯೋಚನೆ ಮಾಡಿದನು ದಿನದಿನವೂ ನಡೆಯುವ ವಿಷಯ ಚತುರ್ಮುಖನವರೆಗೂ ಹೋಗಬೇಕಾಗಿಲ್ಲ ನಾನೇ ಇದನ್ನು ಇತ್ಯರ್ಥ ಮಾಡಬೇಕು ಮಾಡೋಣ ಎಂದು ಸುಮ್ಮನಾದನು